ರಹಿತ ಸಕಲೇಷ್ಠ ಪ್ರದಾಯಕ ಸರ್ವಗುಣಪೂರ್ಣ ಪ್ರಮೇಯ ಜರಾಮರಣ ವರ್ಜಿತ ವಿಗತ ಶೋಕ ವಿಪ್ರತಮ ವಿಶ್ವಾತ್ಮ ಗೃಣಿ ಸೂರ್ಯ ಪ್ರಕಾಶ ಅನಂತ ಮಹಿಮ ಘೃತ ಪ್ರತೀಕಾರಾಧಿತ ಸರೋಜ ಸುರರಾಜ ಪರಮಾತ್ಮ ದೋಷದೂರ ಗುಣಪರಿಪೂರ್ಣ ಅಂತ ತಿಳಿಸ್ತಾರೆ ಪರಮಾತ್ಮ ಸ್ವಪ್ರಯೋಜನರಹಿತನಾದವನು ತನಗಾಗಿ ಯಾವ ವಸ್ತುವಿನಿಂದಲೂ ಯಾರಿಂದಲೂ ಯಾವುದೇ ಪ್ರಯೋಜನವನ್ನು ಬಯಸದೇ ಇದ್ದವನು ಭಗವಂತ ಅದಕ್ಕೆ ಸ್ವಪ್ರಯೋಜನರಹಿತ ಸಕಲ ಇಷ್ಟಪ್ರದಾಯಕ ಸಕಲ ಇಷ್ಟಗಳನ್ನು ಪೂರ್ಣವಾಗಿ ಅವರವರ ಯೋಗ್ಯತಾನುಸಾರವಾಗಿ ಕೊಡ್ತಾನೆ ಭಗವಂತ ಸರ್ವಗುಣಪೂರ್ಣ ಸರ್ವಗುಣಗಳಿಂದ ತುಂಬಿದವನು ಅಪ್ರಮೇಯ ಸಾಕಲ್ಯ ಯಾರಿಂದಲೂ ತಿಳಿಯಲಾರದೇ ಇದ್ದವನು ಜರಾಮರಣ ವರ್ಜಿತ ಮುಪ್ಪು ಸಾವುಗಳಿಲ್ಲದೇ ಇದ್ದವನು ವಿಗತ ಶೋಕಾಶು ಕರಹಿತ ಅನಂತ ವೇದಗಳನ್ನು ತಿಳಿಯುವವರಲ್ಲಿ ಅತ್ಯಂತ ಶ್ರೇಷ್ಠನು ಸರ್ವ ಸರ್ವಸ್ವಾಮಿಯಾದವನು ವಾಯುದೇವರಿಗೂ ಸ್ವಾಮಿಯಾದವನು ಅಂತರ್ಯಾಮಿ ಆದವನು ಭಗವಂತ ಅತ್ಯಂತ ಕರುಣಾಸಮುದ್ರ ಅನಂತ ಕೋಟಿ ಸೂರ್ಯರಿಗಿಂತ ಮಿಗಿಲಾಗಿರ್ತಕ್ಕಂಥ ಕಾಂತಿಯನ್ನು ಹೊಂದಿರೋನು ಅನಂತ ಮಹಿಮ ಗುರುತ ಪ್ರತೀಕ ನೆನೆಸಿರುವಂತಹ ಮಹಾಲಕ್ಷ್ಮಿಯಿಂದ ಆರಾಧಿತ ಪಾದಕಮಲನು ಸುರಸಾರ್ವಭೌಮನು ಪರಮಾತ್ಮ ಪರಮಾತ್ಮನಿಗೆ ಜಗತ್ ಸೃಷ್ಟಿಯಾದಿ ಕಾರ್ಯಗಳಿಂದ ಯಾವುದೇ ಸ್ವಂತ ಪ್ರಯೋಜನ ಇಲ್ಲ ನ ಪ್ರಯೋಜನವತ್ವಾತ್ ಇಂತ ಪರಮಾತ್ಮ ವಿಪ್ರತಮ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನು ಭಗವಂತ ಸ್ವತಂತ್ರತ್ವೇ ಮಾಡ್ತಾನೆ ಇದರಿಂದ ಪರಮಾತ್ಮನಿಗೆ ಏನಾದರೂ ಪ್ರಯೋಜನ ಇದೆಯಾ ಅಂತ ಕೇಳಿದ್ರೆ ಏನೂ ಪ್ರಯೋಜನ ಇಲ್ಲ ಏನಾದರೂ ಪ್ರಯೋಜನ ಆಗಬೇಕು ಉದ್ದೇಶ ಇದ್ದ ಪಕ್ಷದಲ್ಲಿ ಅವನು ಪೂರ್ಣ ಸುಖಿ ಅಲ್ಲ ಅಂತ ಹೇಳಬೇಕಾಗತ್ತೆ ಆಗ ಅವನು ಸೃಷ್ಟಿಕರ್ತನಲ್ಲ ಸೃಷ್ಟಿ ಸಾಮರ್ಥ್ಯ ಅವನಿಗೆ ಇಲ್ಲ ಪ್ರಯೋಜನ ಆಗಬೇಕಾಗಿಲ್ಲ ಅಂತಾದರೆ ಪ್ರಯೋಜನ ಮನು ದಿಶ ನ ಮಂದೋಪಿ ಪ್ರವರ್ತತೆ ಮಂದಮತಿಯ ಅಜ್ಞಾನಿ ಕೂಡ ಪ್ರಯೋಜನ ಇಲ್ಲದೆ ಏನೂ ಪ್ರವೃತ್ತಿ ಮಾಡೋದಿಲ್ಲ ಹಂಗಾರೆ ಸರ್ವೇಶ್ವರ ಅವರಿಗಿಂತ ಕಡಿಮೆ ಅಂತ ಪ್ರಶ್ನೆ ಬರುತ್ತೆ ಈ ಜಿಜ್ಞಾಸೆಗೆ ನ ಪ್ರಯೋಜನವತ್ವಾತಂಥ ಬ್ರಹ್ಮಸೂತ್ರದಲ್ಲಿ ತಿಳಿಸ್ತಾರೆ ಸ್ವತಃ ವ್ಯಾಸರೂಪಿ ಪರಮಾತ್ಮನೇ ಇದಕ್ಕೆ ಉತ್ತರವನ್ನು ಕೊಡ್ತಾನೆ ಸ್ವಪ್ರಯೋಜನ ಇಲ್ಲ ಆದ್ದರಿಂದ ಅವನು ಪೂರ್ಣ ಸುಖಿ ಪೂರ್ಣ ಸುಖಿ ಆಗಿದ್ದರಿಂದಲೇ ಸ್ವಪ್ರಯೋಜನವೇನೂ ಇಲ್ಲದೆ ಆನಂದೋದ್ರೇಕದಿಂದಲೇ ಸೃಷ್ಟ್ಯಾಧಿ ಕಾರ್ಯಗಳನ್ನು ಸ್ವತಂತ್ರದಿಂದ ಪರಾಪೇಕ್ಷೆಯಿಲ್ಲದೆ ನಡೆಸ್ತಾನೆ ಭಗವಂತ ವಾಸ್ತವಿಕವಾಗಿ ಅವನ ಎಲ್ಲ ಕಾರ್ಯಗಳಿಗೂ ಕೂಡ ಪರಪ್ರಯೋಜನ ಉದ್ದೇಶ ಅನ್ನೋದು ಇದ್ದೇ ಇದೆ ಏನು ಪರಪ್ರಯೋಜನ ಅಂದರೆ ಜೀವರಿಗೆ ಮೋಕ್ಷ ಸಾಧನೆಯನ್ನು ಮಾಡಿಸೋದು ತ್ರಿವಿಧವರಿಗೆ ಅವರವರಿಗೆ ಅವರವರ ಗತಿಯನ್ನು ಪ್ರದಾನ ಮಾಡೋದು ಇದು ಒಂದು ಎರಡನೇದು ತನ್ನ ಪತ್ನಿಯಾಗಿರ್ತಕ್ಕಂಥ ಪ್ರಿಯತಮೆಯಾದ ಮಹಾಲಕ್ಷ್ಮೀ ದೇವಿಗೆ ಬ್ರಹ್ಮಾಂಡದ ಕೊಟ್ಟು ಅವಳಿಗೆ ಸಂತೋಷವನ್ನು ಉಂಟು ಮಾಡೋದು ಇದು ಕೂಡ ಪರಪ್ರಯೋಜನ ಇದೇ ಸೃಷ್ಟಿಯ ಉದ್ದೇಶ ಪರಮಾತ್ಮ ಕರುಣಾಸಮುದ್ರನಾಗಿದ್ದರಿಂದ ಪರಪ್ರಯೋಜನವನ್ನು ತನ್ನ ಪ್ರಯೋಜನ ಅಂತ ತಿಳ್ಕೊಂಡು ಅದಕ್ಕಾಗಿ ಸೃಷ್ಟಿಯಾದ ಸಕಲ ವ್ಯಾಪಾರಗಳನ್ನು ಕೂಡ ಮಾಡ್ತಾನೆ ಸಕಲರಿಗೂ ಸಕಲಾಭೀಷ್ಟದಾಯಕನಾಗಿದ್ದಾನೆ ಭಗವಂತ ಈ ಸ್ವಪ್ರಯೋಜನ ರಹಿತ ಅನ್ನೋ ನಾಮದಿಂದ ಬ್ರಹ್ಮಸೂತ್ರ ಪ್ರಮೇಯವನ್ನು ಇಲ್ಲಿ ನಮಗೆ ತಿಳಿಸ್ತಾನೆ ದಾಸರು ಸರ್ವೇಷ್ಟಪ್ರದಾಯಕ ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಧನಂ ಇಚ್ಛೆತ್ ಹುತಾಶನಾಥ್ ಜ್ಞಾನಂ ಮಹೇಶ್ವರಾದಿಚ್ಚೇತ್ ಮೋಕ್ಷಿಚ್ಛೇತ್ ಜನಾರ್ದನಾತ್ ಅದು ಒಂದು ಸಲ ದೇವಸೇನಾನಿಯಾಗಿ ಬಹಳ ಕಾಲ ಸೇವೆ ಮಾಡಿರುವಂಥ ರಾಜ ಮುಚುಕುಂದನಿಗೆ ದೇವತೆಗಳು ಹೇಳಿದರು ಏನಾದರೂ ವರವನ್ನು ಬೇಡೋ ಆದರೆ ಮುಕ್ತಿ ಕೊಡುವಂಥ ಮಾತ್ರ ಕೇಳಬೇಡ ಅದಕ್ಕೆ ಪರಮಾತ್ಮ ಒಬ್ಬನೇ ಸರ್ವಶಕ್ತ ಸರ್ವ ಸಮರ್ಥ ಆದ್ದರಿಂದ ಮುಕ್ತಿಯನ್ನು ಕೂಡ ಕೊಡುವವನು ಭಗವಂತನಾದ್ದರಿಂದ ಅವನೇ ಸಕಲ ಇಷ್ಟಪ್ರದಾಯಕ ಈ ನಾಮದಿಂದ ಭಾಗವತ ಉತ್ತಮನಾದ ಮುಚುಕುಂದ ವರದನ ಕಥೆಯನ್ನು ನಮಗೆ ಜ್ಞಾಪಕ ಮಾಡಿಕೊಡ್ತಾರೆ ಸರ್ವಗುಣ ಪೂರ್ಣ ಪ್ರಮೇಯ ಸರ್ವಗುಣಪೂರ್ಣ ಅಪ್ರಮೇಯ ಅಂತ ಇಲ್ಲಿ ವಿಭಾಗವನ್ನ ಮಾಡ್ಕೋಬೇಕು ಸರ್ವಗುಣಗಳಿಂದಲೂ ಪೂರ್ಣನಾದವನು ಪರಮಾತ್ಮ ಅಪರಿಮಿತ ಗುಣಸಂಪನ್ನ ಸ್ವರೂಪಭೂತವಾದ ಪೂರ್ಣ ಪರಮಾತ್ಮ ಅಪರಿಮಿತ ಜ್ಞಾನಾದಿ ಸ್ವರೂಪ ಅಂತ ಅರ್ಥ ಅಪ್ರಮೇಯೋ ಹೃಷಿಕೇಶ ಪದ್ಮನಾಭೋ ಅಮರಪ್ರಭು ಹೂ ಅಂತ ಸರ್ವಗುಣಪೂರ್ಣ ಅಪ್ರಮೇಯ ಅಂತ ಬಿಡಿಸಿದರು ಪ್ರಮೇಯ ಅಂದರೆ ಪ್ರಕೃಷೇಣಮೇಯ ಮುಮುಕ್ಷಗಳಿಂದ ಸಕಲ ಶಾಸ್ತ್ರಗಳಿಂದ ಜ್ಞೇಯ ತಿಳಿಯಲ್ಪಡೋನು ಭಗವಂತ ನಾರಾಯಣಂ ಗುಳೈ ಸರ್ವೈ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಅಂತ ತಿಳಿಸ್ದಂಗೆ ಅಂತ ಅದನ್ನು ನಮಗೆ ಸ್ಮರಣೆಗೆ ತಂದು ಕೊಡ್ತಾರೆ ದಾಸರು ಜರಾಮರಣ ವರ್ಜಿತ ವಿಗತ ಶೋಕ ತಾನು ಜರಾಮರಣ ವರ್ಜಿತ ನಿತ್ಯ ಮುಕ್ತ ಆದ್ದರಿಂದ ವಿಗತ ಶೋಕ ತಾನು ಶೋಕರಹಿತ ಹಾಗೆ ಭಕ್ತರಿಗೂ ಜನನ ಮರಣ ರೂಪವಾದ ಸಂಸಾರವನ್ನ ಬಿಡುಗಡೆ ಮಾಡ್ತಾನೆ ಭಗವಂತ ಸಕಲ ಶೋಕಗಳನ್ನು ದೂರ ಮಾಡೋನು ಭಗವಂತ ತಾನೇ ಜರಾಮರಣಾದಿ ಸಂಸಾರ ಕ್ಲೇಷಗಳಿಂದ ದುಃಖಿತನಾದರೆ ಭಕ್ತರಿಗೆ ಅವುಗಳನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆದ್ದರಿಂದ ಆ ರೀತಿ ಅಲ್ಲ ಅಜರಾಮರಣ ಸಕಲಾರ್ತಿಹರಹ ಇತ್ಯಾದಿ ಎಲ್ಲ ಭಗವಂತನನ್ನು ಶಾಸ್ತ್ರ ಕೊಂಡಾಡ್ತಾ ಇದೆ ಇಂತಹ ಪರಮಾತ್ಮ ವಿಪ್ರಥಮ ಗಣಪತಿ ಇಂದ್ರಿಯ ಗಣಗಳಿಗೆ ಪ್ರೇರಕನಾದ ಸರ್ವೋತ್ತಮನಾದ ಭಗವಂತನೇ ನೀನು ನಮ್ಮ ಗಣೇಶು ಅಂದರೆ ಇಂದ್ರಿಯ ಸಮೂಹಗಳಲ್ಲಿ ನಿಶುಸೀದ ನೆಲೆಸಿರು ನೆಲೆಸಿರಿಯ ಅನ್ನೋ ಪ್ರಾ ಭಾವನೆಯನ್ನು ಸದಾಕಾಲ ಜಾಗೃತವಾಗಿರುವಂತೆ ನಮ್ಮಲ್ಲಿ ಅನುಗ್ರಹಿಸು ತ್ವಾಂ ನಿನ್ನನ್ನು ಕವೀ ನಮ್ಮ ಸರ್ವಜ್ಞರಲ್ಲೆಲ್ಲ ಬಹಳ ಶ್ರೇಷ್ಠನಾದವನು ಅಂತ ಆ ಹೇಳ್ತಾರೆ ಸಕಲ ವೇದಾಭಿಮಾನಿಗಳು ಆದ್ದರಿಂದ ನಿನ್ನ ಪ್ರೇರಣೆಯಲ್ಲದೆ ಲೋಕದಲ್ಲಿ ಯಾವ ಕಾರ್ಯವೂ ಕೂಡ ನಡೆಯೋದಿಲ್ಲ ಮಹಾಮರ್ಕಂ ಮಗವನ್ ಚಿತ್ರಮರ್ಛ ನೀನೇ ನನ್ನೊಳಗೆ ನಿಂತು ನಿನ್ನ ಪೂಜೆಯನ್ನು ಮಾಡಿಸ್ಕೋ ಈ ಪ್ರಜ್ಞೆಯ ನನ್ನಲ್ಲಿ ಸದಾ ಜಾಗೃತ ಆಗಿರುವಂತೆ ಅನುಗ್ರಹಿಸುವಂಥ ಈ ನಿಶುಸುಯಿದ ಗಣಪತಿಯನ್ನು ಶ್ರುತಿಯ ಅರ್ಥ ಇದನ್ನು ಮಂತ್ರದಲ್ಲಿ ಬರುವಂತಹ ವಿಪ್ರಥಮ ಅನ್ನೋ ನಮಗೆ ನೆನಪಿಗೆ ತಂದುಕೊಡ್ತಾರೆ ದಾಸರು ವಿಶ್ವಾತ್ಮ ಈ ವಿಶ್ವಾತ್ಮ ಅನ್ನೋ ಶಬ್ದವೂ ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥದ್ದು ಸಹಸ್ರಮುಹೂರ್ತ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್ ವಿಷ್ಣು ಸಹಸ್ರನಾಮ ಅಲ್ಲಿ ಬರುವಂಥ ವಿಶ್ವಾತ್ಮ ನಾಮಕ್ಕೆ ಬೃಹತಿ ಮಂತ್ರದಲ್ಲಿ ವ್ಯಾಖ್ಯಾನವನ್ನು ಸರ್ವಶಕ್ತನಾದ ಸರ್ವೋತ್ತಮನಾದ ಪರಮಾತ್ಮನೇ ನೀನು ನಮಗೆ ಉತ್ತಮ ಮಧ್ಯಮ ಅದಮ ಅಂತ ಮೂರು ರೀತಿಯಾಗಿರುವಂಥ ಎಲ್ಲ ದಾನಗಳಿಂದ ಸರ್ವಾಭೀಷ್ಟಗಳನ್ನು ನೀಡಿ ಕಾಪಾಡು ಅನ್ನವನ್ನು ಕೊಟ್ಟು ಕಾಪಾಡು ಅಂತ ಈ ರೀತಿಯಾಗಿ ದೇವತೆಗಳು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ ದೇವತೆಗಳು ಉತ್ತಮ ದಾನ ನೀಡುವಂತ ಕೇಳದೆ ಉತ್ತಮ ಮಧ್ಯಮ ಅದಮ ಅಂತ ಮೂರು ಬಗೆಯ ಎಲ್ಲ ದಾನ ನೀಡುವಂತ ಯಾಕೆ ಕೇಳ್ತಾರೆ ಅಂತ ಪ್ರಶ್ನೆ ಬರ್ವಜೀ ಇವರು ದಾನ ಪಾತ್ರರು ಮೂರು ಲೋಕದಲ್ಲಿ ಅಂತ ಹಿಂದೆ ಹೇಳ ಆ ರೀತಿಯಾಗಿ ಜೀ ಮೂರು ರೀತಿಯಾಗಿ ಉತ್ತಮ ಮಧ್ಯಮ ಅಧಮ ಅಂತ ಉತ್ತಮರಲ್ಲೂ ಪುನಃ ಉತ್ತಮ ಮಧ್ಯಮ ಅಧಮ ಅಂತ ಮೂರು ವಿಭಾಗ ಇದೆ ನೀನು ಕವೀನಾಂ ವಿಪ್ರಥಮ ಸರ್ವಜ್ಞರಲ್ಲಿ ಅತ್ಯಂತ ಶ್ರೇಷ್ಠನಾದವನು ನಿನಗೆ ಎಲ್ಲ ಜೀವರ ಯೋಗ್ಯತೆಗಳು ಕೂಡ ಗೊತ್ತು ನೀನು ಸರ್ವಜ್ಞ ಆದ್ದರಿಂದ ಯೋಗ್ಯತಾನುಸಾರವಾಗಿ ಮೂರು ಬಗೆಯ ದಾನ ನೀಡುವಂಥ ದೇವತೆಗಳ ಪ್ರಾರ್ಥನೆ ಆತ್ಮ ಅನ್ನ ಶಬ್ದ ಮೂರು ಅರ್ಥ ಕೊಡತ್ತೆ ಆಪ್ನೋತಿ ಜಗತ್ತನ್ನು ವ್ಯಾಪಿಸಿದಾನೆ ಹೆಚ್ಚಾಪ್ನೋತಿ ಎದಾದತ್ತೆ ಎದತ್ತಿ ವಿಷಯ ಆದತ್ತೆ ಅಂದರೆ ಎಲ್ರಿಗೂ ಅವರವರಿಗೆ ಯೋಗ್ಯವಾದದ್ದನ್ನು ದಾನ ಮಾಡ್ತಾನೆ ಅತ್ತಿ ಅಂದರೆ ಬಿಂಬನಾಗಿ ಜೀವರ ಕರ್ಮಫಲರಸವನ್ನು ಉಣ್ತಾನೆ ಅಂತ ಆತ್ಮ ಅಂದರೆ ಅ ತು ಮ ಅಂದರೆ ಎಲ್ಲರಿಗೂ ತ ಯೋಗ್ಯದಾನ ನೀಡುವ ಮ ಕರ್ತೃ ಅಂತ ಈ ರೀತಿಯಾಗಿ ಬಿಡಿಸ್ಕೋಬೇಕು ಅವನು ವಿಶ್ವಕ್ಕೆ ಈ ರೀತಿಯಲ್ಲಿ ಆತ್ಮ ಅಂತ ಕರೆಸ್ಕೊಂಡವನು ಭಗವಂತ ಹೀಗೆ ವಿಶ್ವ ಆತ್ಮ ನಾಮದಿಂದ ವಿಷ್ಣು ಸಹಸ್ರ ನಾಮವನ್ನು ಅದಕ್ಕೆ ವ್ಯಾಖ್ಯಾನವಾಗಿರುವಂಥ ಬ್ರೋತಿ ಸಹಸ್ರ ಮಂತ್ರವನ್ನು ಕೂಡ ಸ್ಮರಣೆಗೆ ತಂದು ಕೊಡ್ತಾರೆ ಘೃಣಿ ಸಜ್ಜನರಲ್ಲಿ ಬಹಳ ಕಾರುಣ್ಯವನ್ನು ಹೊಂದಿದವನು ಭಗವಂತ ಕೃಪಾಳು ಗೃಣಿ ಅಂದರೆ ಸೂರ್ಯನಾರಾಯಣ ಅಂತ ಗೃಣಿ ಸೂರ್ಯ ಆದಿತ್ಯ ಅಂತ ಅಂದರೆ ಸೂರ್ಯಮಂತ್ರವನ್ನು ಕೂಡ ಇಲ್ಲಿ ಸ್ಮರಣೆಗೆ ತಂದು ಕೊಡ್ತಾರೆ ಸೂರ್ಯ ಪ್ರಕಾಶ ಸೂರ್ಯನಿಗೂ ಕೂಡ ಪ್ರಕಾಶವನ್ನು ನೀಡುವವನು ಸ್ವಪ್ರಕಾಶತ್ವವನ್ನು ಹೊಂದಿರೋನು ಭಗವಂತ ಎದ ಆಧಿತ್ಯಗತಂ ತೇಜೋ ಜಗದ್ಭಾಸ ಎಥೆಕಿಲಂ ಯಂದ್ರಬಸಿ ಹೆಚ್ಚಾಗ್ನೋ ತತ್ತೇಜೋ ವಿದ್ಯಮಾಮಕಂ ಅಂತ ಜಗತ್ತಿನಲ್ಲಿರುವ ಎಲ್ಲ ಪ್ರಕಾಶಮಾನ ವಸ್ತುಗಳಿಗೂ ಸೂರ್ಯ ಚಂದ್ರ ಅಗ್ನಿ ನಕ್ಷತ್ರ ಎಲ್ಲರಿಗೂ ಕೂಡ ಪ್ರಕಾಶತ್ವವನ್ನ ಕೊಡೋನು ಭಗವಂತನೇ ಜಗವನ್ನೇ ಬೆಳಗುವಂಥ ಸೂರ್ಯನ ಪ್ರಕಾಶ ಚಂದ್ರನ ಬೆಳದಿಂಗಳು ಅಗ್ನಿಯ ಜ್ವಾಲೆ ಎಲ್ಲವೂ ನನ್ನದು ಅಂತ ಗೀತೆಯಲ್ಲಿ ಹೇಳಿರುವ ಮಾತನ್ನು ಸ್ಮರಣೆಗೆ ತಂದುಕೊಡ್ತಾರೆ ಅನಂತ ಮಹಿಮಾ ಭಗವಂತ ನನ್ನ ಶ್ರೀರೂಪಕ್ಕಿಂತಲೂ ಶ್ರೇಷ್ಠ ಭೂರೂಪಕ್ಕಿಂತಲೂ ಶ್ರೇಷ್ಠ ನನ್ನ ಮಹಿಮೆಗೆ ಪಾರ ಇದೆ ಅಂತ ವೇದಾಭಿಮಾನಿ ಲಕ್ಷ್ಮೀದೇವಿ ಅಂಬರಣಿ ಸೂಕ್ತದಲ್ಲಿ ತನ್ನ ಮಹಿಮೆಗೆ ಒಂದು ಸೀಮೆ ಇದೆ ಅಂಥೇಳಿ ಭಗವಂತನ ಮಹಿಮೆ ಅನಂತ ಅಪರಿಮಿತ ಅಂತ ಇಷ್ಟು ಅಂತ ಗಣನೆ ಮಾಡೋದು ಶಕ್ಯ ಇಲ್ಲ ಏತಾವಾನಸ ಮಹಿಮಾ ಅಥೋ ಜಯಾಂಶ ಪುರುಷಃ ಇವನ ಮಹಿಮೆ ಇಷ್ಟು ಅಂತ ಇಲ್ಲ ಇನ್ನೂ ಇದೆ ಅಪಾರವಾಗಿದೆ ಅಂತ ಪುರುಷ ಸೂಕ್ತದಲ್ಲಿ ತಾನೇ ಹೇಳ್ತಾಳೆ ಲಕ್ಷ್ಮೀದೇವಿ ಪರಶಕ್ತಿರನಂತ ಗುಣಃ ಪರಮಹಾನ್ ಧೃತ ಪ್ರತೀಕಾರಾದಿ ತಾಂಗ್ರಿಸ ರೋಜ ಲಕ್ಷ್ಮೀದೇವಿ ಚತುಷ್ಕಪಾರ್ಧ ಅಂತ ನಾಲ್ಕು ಜಡಿಯನ್ನು ಹೊಂದಿರೋಳು ಯುವತಿ ಚಿರಯೌವನದಿಂದ ಇರುವಳಂಥಳು ಸುಪೇಶ ಅಂದರೆ ಸುಂದರಾಂಗಿ ಗುರುತ ಪ್ರತೀಕ ಅಂದರೆ ಘೃತ ಅಂದರೆ ಬಳೆವ ಪ್ರತೀಕ ಅಂದರೆ ಮೈಬಣ್ಣವನ್ನು ಹೊಂದಿರೋಳು ಗುರುತ ಅಂದರೆ ತುಪ್ಪ ಅದಕ್ಕೂ ಕೂಡ ಅಭಿಮಾನಿಯಾಗಿರೋಳು ಘೃತಾಭಿಮಾನಿ ವಯುನಾನಿ ವಸ್ಥೆ ಜ್ಞಾನ ಸ್ವರೂಪವಾಗಿರ್ತಕ್ಕಂಥ ಆಭರಣಗಳನ್ನೇ ಹೊಂದುತ್ತಾಳೆ ಧರಿಸ್ತಾಳೆ ವೇದದಲ್ಲಿ ಘೃತ ಪ್ರತೀಕ ಗುರು ಕ್ಷರಣ ದೀಪ್ತೋಹೋ ದೀಪ್ತಿಯಿಂದ ಹೊಳೆಗುವ ಮೈಯ ಒಳು ಅಂತ ಮಹಾಲಕ್ಷ್ಮಿಯನ್ನು ವರ್ಣನೆ ಮಾಡ್ತಾಯಿದ್ದಾರೆ ಶ್ರೀಷಗುಣದ ಅರ್ಪಣದಲ್ಲಿ ವಾದ್ಯರಾಜರು ಕೂಡ ಅದೇ ರೀತಿಯಾಗಿ ಲಕ್ಷ್ಮೀ ದೇವಿಯನ್ನು ಹೆಸರಿನಿಂದ ಸ್ತೋತ್ರ ಮಾಡ್ತಾರೆ ಈಗ ಎಲ್ಲ ಶಾಸ್ತ್ರಗಳ ಸಾರವನ್ನು ಕೂಡ ನಮಗೆ ಸ್ಮರಣೆಗೆ ತಂದು ಈ ಮೂಲಕ ಹೀಗೆ ಪ್ರಪಂಚದ ಸೃಷ್ಟ್ಯಾಧಿಕಾರ್ಯಕ್ಕೆ ಸ್ವಪ್ರಯೋಜನ ಇಲ್ಲ ಕ್ರೀಡೆಗೋಸ್ಕ ಅವರವರ ಗತಿ ನೀಡಲೋಸ್ಗ ಸೃಷ್ಟ್ಯಾಧಿಕಾರಗಳನ್ನು ಪರಪ್ರಯೋಜನಕ್ಕಾಗಿಯೇ ಮಾಡುವನು ಪರಮಾತ್ಮ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಸಕಲಾಭೀಷ್ಟದಾಯಕ ಪರಮಾತ್ಮ ಸಕಲ ಗುಣ ಪರಿಪೂರ್ಣ ಅಪ್ರಮೇಯ ಜರಾಮರಣ ವರ್ಜಿತ ಶೋಕರಹಿತ ಜ್ಞಾನಿಗಳೆಲ್ಲ ಅತ್ಯಂತ ಶ್ರೇಷ್ಠನಾದವನು ಸಕಲ ಚೇತನರ ಅಂತರ್ಯಾಮಿ ಇತ್ಯಾದಿ ಎಲ್ಲ ಸೂರ್ಯನಿಗೂ ಪ್ರಕಾಶತ್ವವನ್ನು ಕೊಡುವನು ಅನಂತಮಹಿಮ ಇತ್ಯಾದಿ ಭಗವಂತನ ಎಲ್ಲ ಗುಣಗಳನ್ನು ಕೂಡ ಈ ಪದ್ಯದಲ್ಲಿ ಸ್ತೋತ್ರ ಮಾಡಿ ಸಕಲ ಸಚ್ಚಾಸ್ತ್ರಗಳ ಸಾರ ಈ ಹರಿಕಥಾಮೃತ ಸಾರ ಅನ್ನೋದನ್ನು ತಿಳಿಸ್ತಾರೆ